ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀಗಣೇಶ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರೀ ದಂಬೆ ಪುನಚ ಶಂಕರಾಚಾರ್ಯರ ಧನ್ಯಾಷ್ಟಕ ಆದಿಶಂಕರ ಭಗವತ್ಪೂಜ್ಯ ಪಾದರ ಚರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ಪದ ಥರಗಳಲ್ಲಿ ಶರಣಾಗುತ್ತಾ ವಿದ್ವಾನ್ ಕೆಜಿ ಜಿ ಸುಬ್ರಹ ಶರ್ಮ ಅವರ ಪದತ್ರಗಳಲ್ಲಿ ಶರಣಾಗುತ್ತ ಸ್ವಾಮಿ ಚಿನ್ಮಯಾನಂದರು ಸ್ವಾಮಿ ಬ್ರಹ್ಮಾನಂದರ ಚರಣಾಗುತ್ತ ಸಮಸ್ತ ಸದ್ಗುರು ಪರಂಪರೆಯಲ್ಲಿ ಶರಣಾಗುತ್ತ ಧನ್ಯ ನೋಡೋಣ ತಜ್ಞಾನಂ ಪ್ರಶಮಕರಂ ಯದಿಂದ್ರಿಯಣ तज्ञे यदुपनिषत्सुन निश्चिता धनिया भुवि पर शास्मल पिभ्रमती अदे ज्ञा यु तत् ज्ञान तत ज्ञानमेंद्रे ज्ञानम अवद प्रशमक यदिंद्रिया ಯಾವ ಜ್ಞಾನದಿಂದ ನಮ್ಮ ಇಂದ್ರಿಯಗಳು ಪ್ರಶಾಂತವಾಗಿ ನಿಲ್ಲುತ್ತವೋ ಅದೇ ನಿಜವಾದ ಜ್ಞಾನ ಇಂದ್ರಿಯಗಳ ಚಂಚಲತೆಗೆ ಕಾರಣವಾಗುವಂಥದ್ದು ಜ್ಞಾನ ಅಲ್ಲ ಇಂದ್ರಿಯಗಳು ಯಾವ ಜ್ಞಾನದಿಂದ ಯಾವ ತಿಳಿವಿನಿಂದ ಯಾವ ಅರಿವಿನಿಂದ ಶಾಂತಿಯನ್ನು ಹೊಂದುತ್ತವೋ ಶಾಂತವಾಗ್ತವೋ ಸ್ಥಿರವಾಗ್ತವೋ ಅದೇ ನಿಜವಾದ ಜ್ಞಾನ ತದ್ ಜ್ಞೇಂ ಯದುಪನಿಷತ್ಸು ನಿಶ್ಚಿತಾರ್ಥಂ ಅಂದರೆ ಇಂದ್ರಿಯಗಳಿಗೆ ಚಿತ್ತಕ್ಕೆ ಉದ್ವಿಗ್ನತೆಯನ್ನು ಉದ್ವೇಗವನ್ನು ಆವೇಶವನ್ನು ಆವೇಗವನ್ನ ಅತಿ ಭಾವಾತಿರೇಕ ಇತ್ಯಾದಿಗಳನ್ನು ಉಂಟು ಮಾಡುವಂಥದ್ದು ಅಲ್ಲ ಇಂದ್ರಿಯಗಳಿಗೆ ಪ್ರಶಾಂತತೆಯನ್ನು ಸ್ಥಿರತೆಯನ್ನು ಶಾಂತಿಯನ್ನು ಹಾಂ ಅಚಂಚಲತ್ವವನ್ನು ಕೊಡತಕ್ಕಂಥದ್ದು ಯಾವುದ ಜ್ಞಾನ ಇದೆಯೋ ಅದೇ ನಿಜವಾದ ಜ್ಞಾನ ತಜ್ಞೇಯಂ ಅದು ತಿಳಿಯಲ್ಪಡತಕ್ಕಂಥದ್ದು ಯಾವುದನ್ನು ತಿಳಿಯಬೇಕು ಜ್ಞಾನ ಜ್ಞೇಯ ಜ್ಞಾತ ಹೀಗೆ ಮೂರು ಬರ್ತದೆ ಜ್ಞಾನ ಅಂದರೆ ತಿಳುವಳಿಕೆ ಅಂತ ಹೇಳಿದ್ರೆ ತಿಳಿಯಬೇಕಾದಂಥದ್ದು ಜ್ಞಾತಂ ಯೋಗ್ಯವನು ಜ್ಞಾನದ ಕರ್ತೃ ಅಂದರೆ ಜ್ಞೇಯ ಜ್ಞಾನ ಯಾರಿಗೆ ಸಂಬಂಧಪಟ್ಟದ್ದು ಅವನು ಜ್ಞಾನ ಯಾರಿಗೆ ಸಂಬಂಧಪಟ್ಟದ್ದು ಅವನು ಜ್ಞಾತ ಅಂದರೆ ಯಾರಿಗೆ ಜ್ಞೇಯ ಯಾರಿಗೆ ಜ್ಞೇಯ ಯಾರು ತಿಳಿಯಬೇಕಾದದ್ದು ಅವನು ಜ್ಞಾತ ಜ್ಞಾತೃ ಜ್ಞಾನದ ಕರ್ತೃ ಅಂದರೆ ಯಾರು ತಿಳಿಯಬೇಕಾದವನು ಅವನು ಈಗ ತದ್ ಜ್ಞೇಯ ಯಾವುದು ತಿಳಿಯಬೇಕಾದದ್ದು ಯದು ಉಪನಿಷತ್ಸು ನಿಶ್ಚಿತಾರ್ಥಂ ಉಪನಿಷತ್ತುಗಳಲ್ಲಿ ಯಾವ ಆತ್ಮತತ್ವವನ್ನು ಸ್ಪಷ್ಟವಾಗಿ ನಿಶ್ಚಯಿಸಿ ನಿರ್ಣಯಿಸಿ ಹೇಳಿದ್ದಾರೋ ಅದೇ ನಿಜವಾಗಿ ತಿಳಿಯತಕ್ಕಂಥ ವಿಚಾರ ತೇ ಧನ್ಯಾ ಭು ವಿ ಪರಮಾರ್ಥ ನಿಶ್ಚಿತೇ ಯಾರ ಯಾರು ತಮ್ಮ ಮನಸ್ಸನ್ನು ಪರಮಾರ್ಥದಲ್ಲಿ ಇಟ್ಟಿರ್ತಾರೋ ಪರಮಾರ್ಥದಲ್ಲಿ ಸ್ಥಿರವಾಗಿ ಇಟ್ಟಿರ್ತಾರೋ ಅವರೇ ಧನ್ಯರು ಈ ಭೂಮಿಯಲ್ಲಿ ತೇ ಧನ್ಯ ಭೂವಿ ಪರಮಾರ್ಥ ನಿಶ್ಚಿತೇಹ ಪರಮಾರ್ಥತತ್ವ ಆತ್ಮತತ್ವದಲ್ಲಿ ಯಾರು ನೆಲೆ ನಿಲ್ಲಿದ್ದಂತಹ ಮನಸ್ಸುಳ್ಳವರಿದ್ದಾರೋ ಅಂಥವರೇ ಧನ್ಯರು ತಮ್ಮ ಆಕಾಂಕ್ಷೆ ಆಸೆ ಇವುಗಳನ್ನೆಲ್ಲ ಪರಮಾರ್ಥದಲ್ಲೇ ತೊಡಗಿಸಿಕೊಂಡವರು ನಿಶ್ಚಿತ ಈಹಾ ಈಹಾ ವಾಂಚಾ ವಾಂಚೆ ಆಸೆ ಬಯಕೆ ಇವುಗಳೆಲ್ಲವೂ ಕೂಡ ಪರಮಾರ್ಥದಲ್ಲಿಯೇ ಇದೆ ಯಾವನಿಗೆ ಯಾರಿಗೆ ಅಂದರೆ ಬೇರೆ ಯಾವುದೇ ಆಸೆಗಳಿಲ್ಲದೆ ಪರಮಾರ್ಥ ತತ್ವದಲ್ಲಿ ತಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಅದರ ಬಗ್ಗೆ ಮನನ ಮಾಡಲಿಕ್ಕೆ ಅದರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಅದರ ಬಗ್ಗೆ ಅನುಸಂಧಾನ ಮಾಡಲಿಕ್ಕೆ ತೊಡಗಿಸ್ಕೊಳ್ತಾರೋ ಅದರಲ್ಲೇ ತೊಡಗಿದ್ದಾರೋ ಅಂಥವ್ರೆ ಈ ಭೂಮಿಯಲ್ಲಿ ಧನ್ಯರು ಶೇಷಾಸ್ತು ಭ್ರಮನಿಲಯೇ ಪರಿಭ್ರಮಂತೀ ಉಳಿದವರೆಲ್ಲರೂ ಭ್ರಾಂತಿಗೊಳಗಾಗಿ ಪ್ರಪಂಚದಲ್ಲಿ ಸುಮ್ಮನೆ ಸುತ್ತಾ ಇರುತ್ತಾರೆ ಶೇಷಾಸ್ತು ಉಳಿದವರಾದರು ಭ್ರಮನಿಲಯೇ ಪರಿಭ್ರಮಂತಿ ಈ ಅವಿದ್ಯಾ ತ್ರಿಗುಣಾತ್ಮಕವಾದ ಅಯು ಅವಿದ್ಯಾಮಯೆಯಿಂದ ಕೂಡಿದ ಮಿಥ್ಯಾತ್ಮಕವಾದ ಈ ಪ್ರಪಂಚ ಯಾವುದಿದೆ ಜಗತ್ತು ಅದರಲ್ಲಿ ಪರಿಭ್ರಮಿಸ್ತಾ ಇರ್ತಾರೆ ಇದೊಂದು ಭ್ರಮನಿಲಯ ಇದು ಭ್ರಮದ ನಿಲಯ ಆಶ್ರಯಸ್ಥಾನ ಮನೆ ಯಾವುದು ಜಗತ್ತು ಅದರಲ್ಲಿ ಪರಿಭ್ರಮಿಸ್ತಾ ಇರ್ತಾರೆ ಸುಮ್ಮನೆ ವ್ಯರ್ಥವಾಗಿ ಸುತ್ತಾಡ್ತಾ ಇರ್ತಾರೆ ಯಾರು ನಿಜವಾದ ಪರಮಾರ್ಥದಲ್ಲಿ ತಮ್ಮ ಮನಸ್ಸನ್ನು ಇಷ್ಟಿದ್ದಾರೋ ಸದಾ ಅಂಥವರಿಗೆ ಧನ್ಯರು ಉಳಿದವರು ವ್ಯರ್ಥ ಜೀವನವನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಆದೌ ವಿಜಿತ್ಯ ವಿಷಯಾನ್ಮದಮೋಹ ರಾಗ್ವೇಷಾದಿಶತ್ರು ಗಣವಾಹೃತ ಯೋಗರಾಜ್ಯಾ ಜ್ಞಾತ್ಮೃತ ಸಮನುಭೂಯ ಪರಾತ್ಮವಿ ಕಾಂತಸುಖಂ ವನಗೃಹೇ ವಿಚರಂತಿ ಧನ್ಯ ಆದೌ ಮೊದಲಿಗೆ ಮೊಟ್ಟ ವಿಜಿತ್ಯ ವಿಷಯಾ ವಿಷಯ ಸುಖದ ಮೇಲೆ ವಿಜಯವನ್ನು ಸಾಧಿಸಿ ಯಾವುದು ವಿಷಯ ಸುಖ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಈ ಇಂದ್ರಿಯಗಳಿಗೆ ಸಂಬಂಧಪಟ್ಟಂಥ ವಿಷಯಗಳು ಕಣ್ಣಿಗೆ ಸುಂದರವಾದ ರೂಪ ಕಿವಿಗೆ ಸುಂದರವಾದ ಶಬ್ದ ಒಂದೇ ಸುಶ್ರಾವ್ಯವಾದ ಶಬ್ದ ಶಬ್ದ ಮೂಗಿಗೆ ಸುವಾಸನಾಯುಕ್ತ ವಸ್ತುವಿನ ಆ ಘ್ರಹಣ ಗ್ರಹಣ ಮಾಡ್ತಕ್ಕಂಥದ್ದು ನಾಲಿಗೆಗೆ ಒಳ್ಳೆ ರುಚಿ ಸ್ವಾದ ಸ್ವಾದಿಷ್ಟವಾದ ರುಚಿಯೇ ನನ್ನ ಬಯಸ್ತಕ್ಕಂಥದ್ದು ವಿಷಯ ಚರ್ಮಕ್ಕೆ ಸುಸ್ಪರ್ಶ ಚೆನ್ನ ಹಿತವಾದ ಸ್ಪರ್ಶ ಇವೆಷ್ಟು ಜ್ಞಾನೇಂದ್ರಿಯ ವಿಷಯಗಳು ಇನ್ನು ಕರ್ಮೇಂದ್ರಿಯಗಳಿಗೂ ಕೂಡ ಸಂಬಂಧಪಟ್ಟ ಆಯಾಯ ವಿಷಯಗಳು ವಾಕ್ ಮಾತಿಗೆ ಹಿತವಾದ ಮಾತುಗಳನ್ನಾಡ್ತಕ್ಕಂತಹ ಬಯಕೆ ಪಾಣಿ ಕೈಗೆ ಹಿತವಾದ ಅಥವಾ ಕೈಗೆ ಯಾವುದು ಹಿತವಾಗ್ತದೆ ಕೈ ಕೆಲಸ ಅಂತಹದ್ದು ವಾಗ್ಪಾಣಿ ಪಾದ ಕಾಲಿಗೆ ಹಿತವಾದಂಥದ್ದನ್ನು ಮಾಡಲಿಕ್ಕೆ ಬಯಕೆ ಪಾಯು ಅಂದರೆ ಗುದದ್ವಾರ ಆಮೇಲೆ ಉಪಸ್ಥ ಅಂದರೆ ಗುಹ್ಯ ಹೀಗೆ ಇವುಗಳಿಗೆಲ್ಲ ಆಯಾ ವಿಷಯಗಳು ಯಾವುದಿದೆ ಆಯಾ ಇಂದ್ರಿಯಗಳಿಗೆ ಆ ವಿಷಯ ಸುಖದ ಮೇಲಿನ ವಿಜಯವನ್ನು ಸಾಧಿಸಿ ಮೊಟ್ಟ ಅಂದರೆ ಅದು ಬೇಡ ಅಂತೇಳಿ ಅನ್ನಿಸ್ಬೇಕು ವಿಷಯಾತ್ ವಿಜಿತ್ಯ ವಿಷಯಾನ್ ವಿಜಿತ್ಯ ಮದಮೋಹರಾಗ ದ್ವೇಷಾದಿ ಶತ್ರುಗಣ ಆಹೃತ ಯೋಗರಾಜ್ಯಾ ನಂತರ ಅರಿಷಡ್ವರ್ಗಗಳನ್ನು ಗೆದ್ದು ಯೋಗ ಸಾಮ್ರಾಜ್ಯವನ್ನು ಗಳಿಸಿ ಮದ ಮೋಹ ಆಸೆ ದ್ವೇಷ ಕಾಮ ಕ್ರೋಧ ಮೊದಲಾದ ಶತ್ರುಗಳನ್ನು ಗೆದ್ದು ಯೋಗ ಸಾಮ್ರಾಜ್ಯವನ್ನು ಗಳಿಸಿ ಜ್ಞಾತ ಅಮೃತ ಸ್ವರೂಪನಾದ ಆತ್ಮತತ್ವವನ್ನು ತಿಳಿದುಕೊಂಡು ಸಮನುಭೂಯ ಪರಾತ್ಮವಿ ಕಾಂತ ಸುಖ ವನಗೃಹೇ ಶ್ರೇಷ್ಠವಾದ ಆತ್ಮವಿದ್ಯೆಯೇ ಸಂಗಾತಿಯಾಗಿ ಆ ಆತ್ಮವಿದ್ಯೆ ಶ್ರೇಷ್ಠವಾದ ಆತ್ಮವಿದ್ಯೆಯೇ ತನ್ನ ಪತ್ನಿಯಾಗಿ ಆ ಸುಖವನ್ನು ಆ ಪತ್ನಿ ಅಂತಹ ಪತ್ನಿಯ ಸುಖವನ್ನು ಅನುಭವಿಸುತ್ತಾ ಆತ್ಮವಿದ್ಯಾ ಕಾಂತ ಸುಖ ಆತ್ಮವಿದ್ಯೆಯೇ ಪತ್ನಿಯಾಗಿ ಆತ್ಮವಿದ್ಯೆಯನ್ನೇ ಪತಿಯನ್ನು ಪತ್ನಿಯನ್ನಾಗಿ ಮಾಡಿ ಆ ಸುಖವನ್ನು ಆತ್ಮವಿದ್ಯಾ ಆ ಅನುಭವಿಸುತ್ತಾ ವನಗೃಹೇ ವಿಚರಂತಿ ಅರಣ್ಯಗಳಲ್ಲಿ ಅರಣ್ಯಗಳನ್ನೇ ಮನೆಯಾಗಿ ಮಾಡಿಕೊಂಡು ವಿಚರಂತಿ ಯಾರು ಸಂಚರಿಸುತ್ತಾರೋ ಅಂತಹ ಜ್ಞಾನಿಗಳೇ ಧನ್ಯರು ಅಂತೇಳಿ ಹೇಳ್ತಾರೆ ಶಂಕರಾಚಾರ್ಯರು ಅಂದರೆ ಗೃಹಸ್ಥ ಹೌದು ಯಾವುದು ಗೃಹ ಅಡವಿ ಅರಣ್ಯ ಹೀಗೆ ಪತ್ನಿ ಇದ್ದಾರೆ ಯಾರೋ ಪತ್ನಿ ಆತ್ಮವಿದ್ಯೆ ಶ್ರೇ ಸಂಘಾತಿ ಸಂಗಾತಿ ಶ್ರೇಷ್ಠವಾದ ಸಂಗಾತಿ ಅಂತೇಳಿ ತಕ್ವಾ ಗೃಹೇ ರತಿಮದತಿಹೇತುಭೂತ ಆತ್ಮೇಚ್ಛಯೋಪನಿಷದರ್ಥರಸಂ ಪಿಬಂತಹ वीतस्प्रहा वीतस्पृहारक्ता धनियारिजन विमुक्संगा त्यक्ता त्यक्त्वा रधो रतिम् अधोगति हेतु अधोगति के कारणवाद मने मड़दी मुद्लाद विरक्त हिमेच्छया उपनिषदरसम पिबंध ಆತ್ಮನನ್ನರಿಯುವ ಏಕಮಾತ್ರ ಇಚ್ಛೆಯಿಂದ ಆನಂದದಿಂದ ಉಪನಿಷತ್ತಿನ ವಾಕ್ಯಾರ್ಥದ ರಸಪಾನ ಮಾಡುತ್ತಾ ವೀತಸ್ಪೃಹಾ ಇಂದ್ರಿಯ ಸುಖಗಳಲ್ಲಿನ ಆಶೆಯನ್ನು ತೊರೆದು ವಿಷಯಭೋಗಪದೇ ವಿರಕ್ತಃ ವಿಷಯಭೋಗದಲ್ಲಿ ನಿರಾಸಕ್ತರಾಗಿ ಧನ್ಯ ಚರಂತಿ ವಿಜನೇಶು ವಿಮುಕ್ತ ಸಂಗಾ ಎಲ್ಲ ವಸ್ತುವಿನೊಡನೆಯೂ ಇದು ನನಗೆ ಸೇರಿದ್ದು ಎಂಬ ಸಂಘವನ್ನು ಇಟ್ಟುಕೊಳ್ಳದೆ ವಿಮುಕ್ತ ಸಂಘ ವಿಜನೇಶು ನಿರ್ಜನ ಪ್ರದೇಶಗಳಲ್ಲಿ ವಿವಿಕ್ತ ದೇಶಿ ಲಘ್ವಾಶಿ ಅಂತ ಹೇಳ್ತಾರೆ ಗೀತೆಯಲ್ಲಿ ಹಾಗೆಯೇ ನಿರ್ಜನ ಸ್ಥಳಗಳಲ್ಲಿ ಸಂಚರಿಸುತ್ತಾ ಇರುವವರೇ ಕೃತಕೃತ್ಯರು ಧನ್ಯ ಅಂಥವರೇ ಧನ್ಯರು ಅಧೋಗತಿಗೆ ಕಾರಣವಾದ ಮನೆಯೇ ಮಡದಿ ಮೊದಲಾದಳ ವಿರಕ್ತಿಯನ್ನು ಹೊಂದಿ ಆತ್ಮನ ನಡೆಯುವ ಏಕಮಾತ್ರ ಇಚ್ಛೆಯಿಂದ ಆನಂದದಿಂದ ಉಪನಿಷತ್ತಿನ ವಾಕ್ಯಾರ್ಥದ ರಸಪಾನ ಮಾಡುತ್ತಾ ಇಂದ್ರಿಯ ಸುಖಗಳಲ್ಲಿ ವೈ ಆಶೆಯನ್ನು ತೊರೆದು ವಿಷಯ ನಿರಾಸಕ್ತರಾಗಿ ನಿಸಂಗರಾಗಿ ನಿರ್ಜನ ಪ್ರದೇಶಗಳಲ್ಲಿ ಸಂಚರಿಸುವವರೇ ಕೃತಕೃತ್ಯರು ಅಂತ ಹೇಳ್ತಾರೆ ತಕ್ತ ಮಮಾಹಮಿತಿ ಬಂಧಕರೇ ಪದೇ ದ್ವೇ ಮಾನವ ಸಮದರ್ಶಿನಶ್ಚ ಕರ್ತಾರಮಣ್ಯಮವಗ್ಯ ತದರ್ಪಿ ಕುರ್ಮ ಪರಿಕ ಫಲಾನಿಧನ್ಯ ಬಂಧನಕ್ಕೆ ಪ್ರಮುಖ ಕಾರಣವಾದ ನಾನು ನನ್ನದು ಎಂಬಂತಹ ಎರಡು ಪದಗಳನ್ನು ಬಿಟ್ಟವರು ತಕ್ತ ಮಮ ಅಹಂ ಮಮ್ಮ ಅಂದರೆ ನನ್ನದು ಅಹಂ ಅಂದರೆ ನಾನು ಇ ಬಂಧಕರೇ ಪದೇ ಏರಿತಿಯಾದ ಬಂಧನಕ್ಕೆ ಕಾರಣವಾದ ಎರಡು ಪದಗಳನ್ನು ಬಿಟ್ಟವರು ಅಥವಾ ಬಿಟ್ಟು ತಕ್ಕ ತ್ಯ ತ್ಯಜಿಸಿ ಮಾನ ಅವಮಾನ ಸದೃಶ ಸಮದರ್ಶಿನಶ್ಚ ಸನ್ಮಾನ ಹಾಗೂ ಅಪಮಾನ ಇವೆರಡನ್ನು ಸಮನಾಗಿ ಸ್ವೀಕರಿಸ್ತಕ್ಕಂಥವ್ರು ಸಮದರ್ಶಿನ ಇವೆರಡನ್ನು ಒಂದೊಂದು ಕಡೆ ಸನ್ಮಾನ ಮಾಡ್ತಾರೆ ಇನ್ನೊಂದು ಕಡೆ ಅಪಮಾನ ಮಾಡ್ತಾರೆ ಇವೆರಡನ್ನು ಒಂದೇ ರೀತಿಯಲ್ಲಿ ಸ್ವೀಕರಿಸಬೇಕು ಸ್ವೀಕರಿಸುತ್ತಾ ಕರ್ತಾರಮನ್ಯಮವಗಮ್ಯ ತದರ್ಪಿತಾನೀ ಪ್ರಾಣಿ ಪಶು ಬಂಧು ಮಿತ್ರ ಶತ್ರು ಎಲ್ಲರಲ್ಲಿಯೂ ಪರಮಾತ್ಮನನ್ನೇ ಕಾಣುವ ಸಮದೃಷ್ಟಿಯುಳ್ಳವರಾಗಿ ತನ್ನ ಮೂಲಕ ಕಾರ್ಯ ಮಾಡುತ್ತಿರುವವನು ಬೇರೊಬ್ಬ ಇದ್ದಾನೆ ಎಂಬುದಾಗಿ ತಿಳಿದುಕೊಂಡಿರುವವರು ಕರ್ತಾರಂ ಅನ್ಯಂ ಅವಗಮ್ಯ ತಾನೆಲ್ಲ ಮಾಡುವವನು ಆ ಆತ್ಮನು ಅಥವಾ ಪರಮಾತ್ಮನು ಮಾಡತಕ್ಕಂಥವನು ನಾನು ಕೇವಲ ಈ ಶರೀರ ಮನಸ್ಸು ಇಂದ್ರಿಯಗಳು ಪಂಚ ಪ್ರಾಣಗಳ ಇವುಗಳಿಂದ ಕೂಡಿದ ಒಂದು ಮೂಟೆಯಷ್ಟೇ ಈ ಯಂತ್ರ ಇದನ್ನು ಚಲಿಸ್ತಾ ಇವನ್ನ ಚಲಾಯಿಸ್ತಾ ಇರತಕ್ಕಂಥವನು ಆತ್ಮನು ಪರಮಾತ್ಮನು ಅಂತೇಳಿ ತಿಳಿದುಕೊಂಡಿರುವನು ಕ ತನ್ನ ಮೂಲಕ ಕಾರ್ಯ ಮಾಡುತ್ತಿರುವನು ಬೇರೊಬ್ಬ ಇದ್ದಾನೆ ಅಂತೇಳಿ ತಿಳ್ಕೊಂಡಿರುವವರು ಕುರುವಂತಿ ಕರ್ಮ ಪರಿಪಾಕ ಫಲಾನಿ ಧನ್ಯ ಎಲ್ಲ ಕರ್ಮಗಳ ಫಲವನ್ನು ಆ ಭಗವಂತನಿಗೆ ಅರ್ಪಿಸಿ ಯಾರು ಕರ್ಮ ಮಾಡ್ತಾ ಇದ್ದಾರೋ ಅವರೇ ಧನ್ಯ ಪುರುಷರು ಅಂತೇಳಿ ಶಂಕರಾಚಾರ್ಯರು ಹೇಳ್ತಾರೆ ಎಲ್ಲದ ಕರ್ಮದ ಫಲವೂ ಕೂಡ ಆತನಿಗೆ ಸಮರ್ಪಣೆ ಆಗ ಅಂಥವರಿಗೆ ಪುಣ್ಯಪಾಪಗಳ ಲೇಪವಿಲ್ಲ ಎಲ್ಲವನ್ನು ಮಾಡುವ ಮಾಡಿಸೋನೋನೇ ಅಂತೇಳಿ ತಿಳಿದವರು ತಾನು ಕೇವಲ ಆತನ ಕೈಯ ಉಪಕರಣ ಮಾತ್ರ ಅಂತೇಳಿ त्यक्त्वैशन, त्रयम वेक्षित मोक्ष मार्गा भैक्षा ख्याम, भैक्षातेन परक देहयात्रा ज्योतिपरा परतर पर धनियाहसीहृद्यवलोक त्यक्ता ೇಷಣಾತ್ರ ಧನ ವಿತ್ತೈಷಣ ಅಂತ ಹೇಳ್ತಾರೆ ಪುತ್ರೈಷಣ ಆಮೇಲೆ ಲೋಕೈಷಣ ಅಂತೇಳಿ ಧನ ಮಕ್ಕಳು ಮತ್ತು ಪ್ರಪಂಚ ಇದೊಂದಿಗಿನ ಸಂಗವನ್ನ ಮಾನಸಿಕವಾಗಿಯೂ ತೊರೆದು ತಕ್ಕತ್ರಯ ಅವೇಕ್ಷಿತ ಮೋಕ್ಷಮಾರ್ಗಾ ಮೋಕ್ಷಮಾರ್ಗದಲ್ಲಿ ಮುನ್ನಡೆಯುತ್ತಾ ಭೈಕ್ಷೃತೇನ ಪರಿಕಲ್ಪಿತ ದೇಹ ಯಾತ್ರಃ ಭಿಕ್ಷೆಯಿಂದಲೇ ಭುಕ್ಷ ಭಿಕ್ಷೆಯನ್ನು ಉಣ್ಣುತ್ತಾ ಆ ಮೂಲಕ ತಮ್ಮ ದೇಹ ದೇಹಯಾತ್ರೆಯನ್ನು ಸಾಗಿಸುತ್ತಾ ಅಂದರೆ ಯಾವುದೇ ಉಪಜೀವನ ಬದುಕಿಗಾಗಿ ಬೇರೆ ವೃತ್ತಿಯನ್ನು ಮಾಡದೆ ಕೇವಲ ಭಿಕ್ಷೆಯಿಂದ ಬದಕ್ಕೆ ಶರೀರದ ಪ್ರಾಣದ ರಕ್ಷಣೆಗೋಸ್ಕರ ಶರೀರ ರಕ್ಷಣೆಗೋಸ್ಕರ ಅಷ್ಟೇ ಬೇಕಾದಷ್ಟು ಭಿಕ್ಷೆಯನ್ನು ತಿನ್ನುತ್ತಾ ಆ ಮೂಲಕ ತಮ್ಮ ದೇಹಯಾತ್ರೆಯನ್ನು ಸಾಗಿಸುತ್ತಾ ಮೋಕ್ಷ ಮಾರ್ಗದಲ್ಲಿ ನಡೆಯುತ್ತಾ ಧನ ಮಕ್ಕಳು ಪ್ರಪಂಚ ಇವುಗಳ ಮೂರರಿಂದ ಸಂಘವನ್ನು ಮಾನಸಿಕವಾಗಿಯೂ ಕೂಡ ತೊರೆದು ಅಂದರೆ ವಿತ್ತೈಷಣ ಪುತ್ರೈಷಣ ಅಥವಾ ದ ದಾರೇಷಣ ಲೋಕೇಶನ ದೂರವಾಗುತ್ತಾ ತಮ್ಮ ಹೃದಯದಲ್ಲಿ ಪರಮಶ್ರೇಷ್ಠವಾದ ಪರಮಾತ್ಮನೆಂಬ ಜ್ಯೋತಿಯನ್ನು ಸದಾ ಅವಲೋಕಿಸುತ್ತಿರುವವರೇ ಜ್ಯೋತಿ ಪರಾತ್ಪರತರಂ ಪರಮಾತ್ಮ ಸಂಜ್ಞಂ ಧನ್ಯ ್ವಿಜಾ ರಹಸಿ ಹೃದಿ ಅವಲೋಕಯಂತೀ ಅಂತಹ ಅವರೇ ನಿಜವಾದ ದ್ವಿಜರು ಹಾಗೂ ಅವರೇ ಧನ್ಯತೆಯನ್ನು ಕಂಡವರು ಅಂತೇಳಿ ಹೇಳ್ತಾರೆ ಧನ ಮಕ್ಕಳು ಮತ್ತು ಪ್ರಪಂಚದೊಂದಿಗೆ ಸಂಘವನ್ನು ಮಾನಸಿಕವಾಗಿಯೂ ತೊರೆದು ಮೋಕ್ಷ ಮಾರ್ಗದಲ್ಲಿ ಮುನ್ನಡೆಯುತ್ತಾ ಭಿಕ್ಷೆಯನ್ನು ಭುಜಿಸುತ್ತಾ ಆ ಮೂಲಕ ತಮ್ಮ ದೇಹಯಾತ್ರೆಯನ್ನು ಸಾಗಿಸುತ್ತಾ ತಮ್ಮ ಹೃದಯದಲ್ಲಿ ಪರಮಶ್ರೇಷ್ಠವಾದ ಪರಮಾತ್ಮನೆಂಬ ಜ್ಯೋತಿಯನ್ನು ಸದಾ ಅವಲೋಕಿಸುತ್ತಾ ಇರುವವರೇ ನಿಜವಾದ ದ್ವಿಜರು ಹಾಗೂ ಧನ್ಯತೆಯನ್ನು ಕಂಡವರು ಅಂತೇಳಿ ಶಂಕರಾಚಾರ್ಯ ಹೇಳ್ತಾರೆ ನನ್ನ ಸನ್ನ ಸದಸನ್ನ ಮಹನ್ನ ಚಾಣ ಸ್ತ್ರೀಪುಮುಂಸಕೇ ಕಬೀಜ ಯೈರ್ಬ್ರಹ ತತ್ಸುಪಾಸಿತಶಬದ್ಧ ಉಕ್ತಗೌಗ ವಸಂತತಿಲಕೃತ ಶ್ಲೋಕ ಇದು ಬಹಳ ಸುಂದರವಾಗಿದೆ ಶ್ಲೋಕ ನಸನ್ನಸನ್ನ ಸದಸ ಮಹಾಣೂ ನ ಅಸತ್ ನತ್ ನದಸತ್ ನಹತ್ ನಣು ನ ಸ್ತ್ರೀ ಪುಮುಂಸಕೆ ಬೀಜ ಯೈ ಬ್ರಹ್ಮ ತತ್ ಸಮಪಾಸಿತೈ ಧನ್ಯ ವಿರೇಜು ಇತರೆ ಭವಪಾಶಬದ್ಧ ನಮ್ಮ ಅಂತಃಕರಣಕ್ಕೆ ಗೋಚರವಾಗುವ ವಸ್ತುಗಳು ಸತ್ ಅಂದರೆ ಇಲ್ ಇರುವಂಥದ್ದು ಅಸತ್ ಅಂದರೆ ಇಲ್ಲದಿರುವುದು ಸದ್ ಅಸತ್ ಅಂದರೆ ಇದ್ದು ಮತ್ತು ಇಲ್ಲದಿರುವಂಥದ್ದು ಎಂಬುದಾಗಿ ಮೂರು ವಿಧಗಳಾಗಿರ್ತವೆ ಆದರೆ ಪರಬ್ರಹ್ಮತತ್ವವು ಈ ಮೂರು ಭಾವಗಳಿಗೆ ಅತೀತವಾಗಿ ಅವ್ಯಕ್ತವಾಗಿರ್ತದೆ ಅದು ದೊಡ್ಡದೂ ಅಲ್ಲ ಸಣ್ಣದೂ ಅಲ್ಲ ನ ಮಹತ್ ನಣು ಅಣುವರಣೀಯಾನ್ ಮಹತೋ ಮಹೀಯಾಂ ಅಂಥೇಳಿ ಅಂದರೆ ಅಣುವಿಗಿಂತಲೂ ಅಣುವಾದದ್ದು ಮಹತ್ರಿಗಿಂತಲೂ ಮಹತ್ತಾದದ್ದು ಅವೆರಡೂ ಅಲ್ಲದ್ದು ಅದು ದೊಡ್ಡದೂ ಅಲ್ಲ ಸಣ್ಣದೂ ಅಲ್ಲ ಸ್ತ್ರೀಯೂ ಅಲ್ಲ ಪುರುಷನೂ ಅಲ್ಲ ನ ಸ್ತ್ರೀ ನ ಪುಮಾನ್ ನಪುಂಸಕನೂ ಅಲ್ಲವೆಂಬುದಾಗಿ ನಪುಂಸಕೇ ನಪುಂಸಕಂ ಏಕ ಬೀಜಂ ಈ ರೀತಿಯಾಗಿ ಒಂದೇ ಇಡಿ ಜಗತ್ತಿಗೆ ಮೂಲವಸ್ತು ಆಗಿರುವ ಒಂದೇ ಆಗಿರುವ ಪರಬ್ರಹ್ಮನನ್ನು ಎಯಿ ಬ್ರಹ್ಮ ತತ್ ಸಮಪಾಸಿತ ಏಕಚಿತ್ತೈ ಪರಬ್ರಹ್ಮನನ್ನು ಉಪಾಸನೆ ಮಾಡುತ್ತಿರುವ ಶಾಂತರಾಗಿರುವವರೇ ಧನ್ಯರಾಗಿ ವಿರಾಜಿಸುತ್ತಿದ್ದಾರೆ ಧನ್ಯ ವಿರೇಜು ಇತರೆ ಭವಪಾಶಬದ್ಧ ಉಳಿದವರೆಲ್ಲರೂ ಸಂಸಾರದ ಸಂಕೋಲೆಯಿಂದ ಬಂಧಿತರಾಗಿದ್ದಾರೆ ಇರುವುದು ಇಲ್ಲದಿರುವುದು ಇದ್ದು ಇಲ್ಲದಿರುವುದು ಈ ಮೂರಕ್ಕೂ ಅತೀತವಾದದ್ದೇ ಪರಬ್ರಹ್ಮ ದೊಡ್ಡದೂ ಅಲ್ಲದ್ದು ಸಣ್ಣದೂ ಅಲ್ಲದ್ದು ಸ್ತ್ರೀಯೂ ಅಲ್ಲ ಪುರುಷನೂ ಅಲ್ಲ ನಮುಸಕವೂ ಅಲ್ಲದೇ ಇರತಕ್ಕಂತಹ ಒಂದೇ ಮನಸ್ಸಿನಿಂದ ಇಡೀ ಜಗತ್ತಿಗೆ ಮೂಲವಸ್ತುವಾಗಿರುವಂತಹ ಪರತತ್ವವನ್ನು ಆ ಪರಮಾತ್ಮ ಆ ಪರ ಉಪಾಸನೆ ಮಾಡ್ತಾ ಇರತಕ್ಕಂಥ ಶಾಂತರಾಗಿರುವವರೇ ಧನ್ಯರಾಗಿ ವಿರಾಜಿಸ್ತಾ ಇದ್ದಾರೆ ಉಳಿದವರು ಭಾವಪಾಶದಿಂದ ಬಂಧಿತರಾಗಿದ್ದಾರೆ ಅಂತ ಹೇಳ್ತಾರೆ ಶಂಕರಾಚಾರ್ಯ ಅಜ್ಞಾನಪಂಕ ಪರಿಮಗ್ನ ಅಪೇತಸಾರಂ ದುಖ ಮರಣಜನ್ಮ ಜರಾವಸಕ್ತ ಸಂಸಾರ ಬಂಧನಮ ನಿತ್ಯಮವೆಕ್ಷ್ಯ ಧನ್ಯ ಜ್ಞಾನಸಿನ್ನ ತದವತಿಶ್ಚಯಂತಿ ಈ ಪ್ರಾಪಂಚಿಕುಕ್ ಸುಖ ಅಜ್ಞಾನವೆಂಬ ಕೆಸರಿನಿಂದ ಕೂಡಿಕೊಂಡಿದೆ ಅಜ್ಞಾನಪಂಕ ಪರಿಮಗ್ನ ಅಪೇತಸಾರಂ ನಿಸ್ಸಾರವಾಗಿದೆ ದುಃಖಾಲಯ ದುಃಖದ ಬೀಟಾಗಿದೆ ಮರಣ ಜನ್ಮ ಜರಾವಸಕ್ತಂ ಜನ್ಮ ಮುಪ್ಪು ಮರಣದಿಂದ ಒಡಗೂಡಿದೆ ಎಂಬುದನ್ನು ಮನಗಂಡು ಸಂಸಾರ ಬಂಧನ ಅನಿತ್ಯಂ ಅವೇಕ್ಷ್ಯ ಧನ್ಯ ಈ ಸಂಸಾರದ ಬಂಧನವನ್ನು ಅನಿತ್ಯವಾದ ಸಂಸಾರದ ಬಂಧನವನ್ನು ಬ್ರಹ್ಮಜ್ಞಾನವೆಂಬ ಖಡ್ಗದಿಂದ ಜ್ಞಾನಾಸೀನ ಜ್ಞಾನ ಖಡ್ಗದಿಂದ ಹಸಿ ಖಡ್ಗ ತದವತೀರ್ಯ ಅದನ್ನು ದಾಟಿ ಸಂಸಾರಸಾಗರವನ್ನು ದಾಟಿ ವಿನಿಶ್ಚಯಂತೀ ಕಡಿದು ಹಾಕಲಿಕ್ಕೆ ಬ್ರಹ್ಮಜ್ಞಾನವೆಂಬ ಖಡ್ಗದಿಂದ ಸಂಸಾರ ಬಂಧನವನ್ನು ಕಡಿದು ಹಾಕಲು ದೃಢ ನಿಶ್ಚಯ ಧನ್ಯರು ಅಂತೇಳಿ ಇದರಲ್ಲಿ ಹೇಳ್ತಾ ಇದ್ದಾರೆ ಶಾಂತೈರನನ್ಯಮತಿರ್ಮಧುರಸ್ವಭಾವೈಕತ್ವನಿಶ್ಚಿತಮನೋಭಿರಪೇತಮೋಹೈ नु विदस्व तद्वस्तु सम्यमृशन शाद मति मधुरस्वित मनो अपेतमोह ಸಾಕಂ ವನೇಶು ವಿತ್ಮ ಪದಸ್ವರೂಪೈ ತದ್ವಸ್ತು ಸಮ್ಯಕ್ ಅನೀಶಂ ವಿಮೃಶಿ ಧನ್ಯ ಶಾಂತಸ್ವಭಾವದವರಾಗಿ ಮಧುರಹೃದಯದವರಾಗಿ ಏಕಾಗ್ರ ಮನಸ್ಸಿಂದ ಏಕಮೇವ ಅದ್ವಿತೀಯವಾದ ಬ್ರಹ್ಮನ ಸ್ಥಾನವನ್ನು ಅರಿತುಕೊಂಡು ತಮ್ಮ ಮೋಹವನ್ನೆಲ್ಲ ಕಳೆದುಕೊಂಡಿರುವ ಅಂತಹ ಮಹಾತ್ಮನ ಯಾವಾಗಲೂ ಪರಮಾತ್ಮ ಕುರಿತಾಗಿ ಸಾಕಂ ವನೇಶು ವಿತ್ಮ ಪದಸ್ವರೂಪೈ ಅವರೊಂದಿಗೆ ಅಂತೇಳಿ ಕಾಡು ಅರಣ್ಯಗಳಲ್ಲಿ ಕಾಡಿ ವನಗಳಲ್ಲಿ ವಿಧಿತ ಆತ್ಮಪದ ಸ್ವರೂಪ ಆತ್ಮವನ್ನು ಬಲ್ಲಂತಹ ಅಜ್ಞಾನಿಗಳ ಅವರೊಂದಿಗೆ ಅವರ ಸಹ ಸಹವಾಸವನ್ನು ಮಾಡಿಕೊಂಡು ಅವರ ಶಿಷ್ಯತ್ವವನ್ನು ಸ್ವೀಕರಿಸಿ ಅವರ ಸಂಸರ್ಗದ ಫಲದಿಂದ ಯಾವಾಗಲೂ ಪರಮಾತ್ಮನ ಕುರಿತಾಗಿ ಉತ್ಸಾಹದಿಂದ ವಿಮರ್ಶೆಯನ್ನು ಮಾಡುತ್ತಾ ವನಗಳಲ್ಲಿ ವಾಸಿಸುತ್ತಾ ಇರತಕ್ಕಂಥವರೇ ಧನ್ಯರು ಏಕತ್ವ ನಿಶ್ಚಿತ ಮನೋಭಿ ಅಪೇತ ಮೋಹೈ ಮೋಹವನ್ನು ಏಕತ್ವ ನಿಶ್ಚಿತ ಮನೋಭಿ ಮನಸ್ಸನ್ನು ಒಂದೇ ಪರಬ್ರಹ್ಮದಲ್ಲಿ ನೆಲೆಸಿ ಇಟ್ಟುಕೊಂಡಿರ್ತಕ್ಕಂಥವರು ಸ್ವಭಾವಳ್ಳವರು ಶಾಂತವರು ಅನನ್ಯಮತಿಗಳು ಮಧುರಸ್ವಭಾವದವರು ಧನ್ಯರು ಅಂತಲೇ ಹೇಳ್ತಾರೆ ಅಹಿಮಿವ ಜನ ಯೋಗಂ ಸರ್ವ ವರ್ಜೆಯೇಧ್ಯ ಕುಣಪಮಿವನ ತಕ್ತು ಕಾಮೋ ವಿರಾಗುರಂತ ಪರಮಹಂಸೋ ಮುಕ್ತಿಭಾವೇತಿ ಅಹಿಂ ಇವ ಜನ ಯೋಗಂ ಸರ್ವರ್ಜೆ ಯಹ ಯಾರು ಸರ್ಪದಂತೆ ಜನಸಂಪರ್ಕವನ್ನು ಸರ್ವ ವರ್ಜಿಸುತ್ತಾನೋ ಸರ್ಪವನ್ನು ಹೇಗೆ ತ್ಯಜಿಸುತ್ತಾರೋ ದೂರ ಹೋಗ್ತಾರಲ್ಲ ಸರ್ಪ ಕಂಡಾಗ ಅದೇ ರೀತಿ ಜನರನ್ನು ಕಂಡಾಗ ದೂರ ಹೋಗ್ತಕ್ಕಂಥವ್ರು ಜನ ಸರ್ ಸಂಪರ್ಕವನ್ನು ಯಾವಾಗಲೂ ವರ್ಜಿಸ್ತಕ್ಕಂಥವರು ನಿರ್ಜನ ಪ್ರದೇಶವನ್ನು ಹೆಚ್ಚು ಇಷ್ಟಪಡ್ತಕ್ಕಂಥವ್ರು ಯಾರಿದ್ದಾರೋ ಕುಣಪಮಿವ ಸುನಾರೀ ತು ಕಾಮೋ ವಿರಾಗಿ ಯಾವ ವಿರಾಗಿವಂತನೂ ಕಾಮೋವನ್ನು ತ್ಯಜಿಸಿ ಸುಂದರವಾದ ಹೆಣ್ಣನ್ನು ಸಹ ಸತ್ತ ಹೆಣಕ್ಕೆ ಸಮಾನವಾಗಿ ಭಾವಿಸುತ್ತಾನೋ ಕುಣಪಂ ಶವ ಶವದಂತೆ ಭಾವಿಸುತ್ತಾನು ಕೇವಲ ಪಾಂಚಭೌತಿಕವಾದಂತಹ ಹೆಣ ಅದರೊಳಗಿರುವ ಆತ್ಮ ನನ್ನೊಳಗಿರುವ ಆತ್ಮವು ಒಂದೇ ಹೊರಗಿನದ್ದು ಕೇವಲ ಹೆಣ ಮಾತ್ರ ಅಂತೇಳಿ ಯಾರು ಭಾವಿಸುತ್ತಾನೋ ಎಷ್ಟೇ ಸುಂದರವಾದ ಹೆಣ್ಣನ್ನಾದರು ಸುನಾರಿ ತೆಕ್ತು ಕಾಮಹ ಪಿರಾಗಿ ಅಂತಹ ವೈರಾಗ್ಯವಂತನು ವಿಷಮೀವ ವಿಷಯಾನ್ ಯೋ ಮನ್ಯಮಾನೋ ದುರಂತಾನ್ ಯಾರು ದುರಂತಕ್ಕೀಡು ಮಾಡುವ ಭೋಗವಸ್ತುಗಳನ್ನು ವಿಷದಂತೆ ಬಿಟ್ಟುಬಿಡುತ್ತಾರೋ ವಿಷದಂತಿರುವ ವಿಷಯಗಳನ್ನು ದುರಂತಕ್ಕೆ ಕಾರಣವಾಗುವಂಥ ಎಂಬುದಾಗಿ ಯಾವನ್ನು ತಿಳಿಯುತ್ತಾನೋ ಅಥವಾ ಯಾರು ದುರಂತಕ್ಕೀಡು ಮಾಡುವಂತಹ ಭೋಗವಸ್ತುಗಳನ್ನು ವಿಷದಂತೆ ಬಿಟ್ಟು ಬಿಡ್ತಾನೋ ವಿಷವನ್ನು ನಾವು ಹೇಗೆ ಸ್ವೀಕಾರ ಮಾಡೋದಿಲ್ವೋ ಹಾಗೆ ಭೋಗವಸ್ತುಗಳನ್ನು ಸ್ವೀಕಾರ ಮಾಡಬಾರ್ದು ಅಂಥೇಳಿ ಒಂದು ಇನ್ನೊಂದು ಅದು ದುರಂತಕ್ಕೀಡು ಮಾಡಿದ್ರೆ ನಮಗೆ ಗೊತ್ತು ಅಂತೇಳಿ ಇನ್ನೊಂದು ಏನು ಅಂತೇಳಿದರೆ ವಿಷಯಗಳನ್ನು ದುರಂತಕ್ಕೆ ಕಾರಣವಾಗುವಂಥವು ಅಂಥೇಳಿ ತಿಳಿದು ಬಿಡ್ತಕ್ಕಂಥವ್ರು ವಿಷಯ ವಿಷಯಗಳನ್ನು ಅಥವಾ ದುರಂತಕ್ಕೀಡು ಭೋಗ ಭೋಗವಸ್ತುಗಳನ್ನು ವಿಷದಂತೆ ಬಿಟ್ಟು ಬಿಡತಕ್ಕಂತಹದ್ದು ಜಯತಿ ಪರಮಹಂಸೋ ಮುಕ್ತಿಭಾವಂ ಸಮೀತಿ ಅಂತಹ ಪರಮಹಂಸನು ಮುಕ್ತಿಯನ್ನು ಗಳಿಸ್ತಾನೆ ಸಂಪೂರ್ಣ ಜಗದೇವನಂದನವನ ಸರ್ವೇಪಿ ಕಲ್ಪದ್ರುಮಾರಿ ಸಮಸ್ತ ವಾರಿ ನಿವಹ ಪುಣ್ಯ ಸಮಸ್ತ್ರಿಯ ವಾಚ ಪ್ರಾಕೃತ ಸಂಸ್ಕೃತುರೋವಾರಾಣಸೀಮೇ ಸರ್ವಸ್ಥಿತಿರ ವಸ್ತು ವಿಷಯ ದೃಷ್ಟೇ ಸೂರ್ಯಾಶ್ವೈರ್ಮಸುರವ ಶಾರ್ದ್ರೀಡಿತ ಶಾರ್ದೊಲಿತ ಸಂಪೂರ್ಣ ಜಗತ್ ಎಂದನವನವೇ ಪಿ ಕಲ್ಪದ್ರ ಯಾವಾಗ ದೃಷ್ಟೇ ಪರಬ್ರಹ್ಮಣಿ ಪರಬ್ರಹ್ಮತತ್ವವನ್ನು ಕಂಡಾಗ ತಿಳಿದಾಗ ಅರಿತುಕೊಂಡಾಗ ಇಡಿ ಜಗತ್ತು ನಂದನವನದಂತೆ ಸಂಪೂರ್ಣ ಜಗತ್ ಎ ನಂದನವನ ಅದೇ ನಂದನವನ ಸ್ವರ್ಗದಲ್ಲಿ ಯಾವದು ನಂದನವನ ಇದೆ ಅಂತ ಹೇಳ್ತಾರೆ ಈ ಜಗತ್ತೇ ನಂದನವನ ಆಗ್ತದೆ ಪರಬ್ರಹ್ಮ ತತ್ವವನ್ನು ಅರಿಕೊ ಅರಿತುಕೊಂಡ್ರೆ ಸರ್ವೇಪಿ ಕಲ್ಪದ್ರುವ ಎಲ್ಲ ಗಿಡಮರಗಳೂ ಕಲ್ಪವೃಕ್ಷಗಳಂತೆಯೇ ಗಂಗಾಂಗಮ್ಮವಾರಿ ಸಮಸ್ತವಾರಿ ನಿವಾಹ ಎಲ್ಲ ನೀರು ಗಂಗಾ ಗಂಗಾ ಸ್ನಾನವೇ ಮಾಡಬೇಕಾಗಿಲ್ಲ ನಮ್ಮಲ್ಲಿರುವ ಯಾವ ಜಲ ಇದೆ ಅದನ್ನೇ ಗಂಗೆಯ ಯಮುನೇಜ ಗೋದಾವರಿ ಸರಸ್ವತಿ ನರಪನೆಗೆ ಸಿಂಧು ಕಾವೇರಿ ಜಲೇ ಅಸ್ಮಿನ್ ಸನ್ನೆದಿಂಕುರು ಈ ನೀರಿನಲ್ಲಿ ಆ ಎಲ್ಲ ನದಿಯ ನೀರುಗಳು ಸನ್ನಿಹಿತವಾಗಿವೆ ಎಂಬ ಭಾವನೆಯಿಂದ ಪರಿಶುದ್ಧ ಭಾವನೆಯಿಂದ ಸರ್ವಾತ್ಮ ಭಾವದಿಂದ ಆತ್ಮ ಆತ್ಮತತ್ವವನ್ನು ಧ್ಯಾನಿಸುತ್ತಾ ಮಾಡಿದರೆ ಅದು ಕೂಡ ಎಲ್ಲವೂ ಗಂಗಾಜಲವೇ ಆಗ್ತದೆ ಎಲ್ಲವೂ ಕಾಶಿ ಕ್ಷೇತ್ರವೇ ಆಗ್ತದೆ ಎಲ್ಲವೂ ಮುಕ್ತಿಧಾಮವೇ ಆಗ್ತದೆ ಗಯಾಪದವೇ ಆಗ್ತದೆ ಪ್ರಯಾಗವೇ ಆಗ್ತದೆ ಅಲ್ಲಿ ಹೋಗಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಪುಣ್ಯ ಸಮಸ್ತಾಹ ಕ್ರಿಯಾ ಎಲ್ಲ ಕ್ರಿಯೆಗಳು ಪುಣ್ಯ ಕಾರ್ಯಗಳೇ ಆಗ್ತವೆ ಕೇವಲ ಪೂಜೆ ಮಾಡೋದು ಮಾತ್ರ ಅಲ್ಲ ಪ್ರತಿಯೊಂದು ಕರ್ಮವನ್ನು ಕೂಡ ಭಗವದರ್ಪಣ ಬುದ್ಧಿಯಿಂದ ಭಗವಂತನೇ ಮಾಡಿಸ್ತಾ ಎಂಬ ಬುದ್ಧಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಮಾಡಿದರೆ ಎಲ್ಲವೂ ಪುಣ್ಯ ಕಾರ್ಯಗಳಂತೆಯೇ ಆಗ್ತದೆ ವಾಚ ಪ್ರಾಕೃತ ಸಂಸ್ಕೃತ ಮಾತುಗಳು ಅವು ಗ್ರಾಮ್ಯವೇ ಆಗಿರಲಿ ಸಂಸ್ಕೃ ಸಂಸ್ಕೃತವೇ ಸುಸಂಸ್ಕೃತವೇ ಆಗಿರಲಿ ಎಲ್ಲವೂ ಶ್ರುತಿ ಶಿರ ಉಪನಿಷತ್ತುಗಳಂತೆಯೇ ಆಗಿಬಿಡ್ತವೆ ಅಂಥವನಂತು ಯಾರ್ದು ಪರಬ್ರಹ್ಮ ತತ್ವನು ಅರಿತುಕೊಂಡವನು ಯಾವುದೇ ಭಾಷೆಯಲ್ಲಿ ಹೇಳಿ ಅದು ಉಪನಿಷದ್ವಾಕ್ಯಕ್ಕೆ ಸಮಾನವಾಗಿರ್ತದೆ ವಾರಾಣಸೀಮೇ ದಿನೀ ಇಡೀ ಪೃಥ್ವಿಯೇ ಕಾಶಿ ಅಂತೇ ಆಗ್ತದೆ ಅವನಿಗೆ ಎಲ್ಲಿದ್ದರೂ ಕಾಶಿಯೇ ಅಂಥವನು ಹಾಗಾಗಿ ತೀರ್ಥೀಗುರುವಂತಿ ಅಂತೇಳಿ ಹೇಳ್ತಾರೆ ಮಹಾತ್ಮರು ತೀರ್ಥಕ್ಷೇತ್ರಗಳನ್ನು ಪಾವ ಪಾವನಗೊಳಿಸ್ತಾರೆ ಅಂತೇಳಿ ತೀರ್ಥಕ್ಷೇತ್ರಗಳು ಸಾಮಾನ್ಯರಿಗೆ ಪಾಪ ಕಳೆದುಕೊಳ್ಳಲು ಹಾಗೆ ಪರಿಶುದ್ಧಿ ಪಾವನರಾಗಲಿಕ್ಕೆ ಒಂದು ಸಾಧನ ಅಂತಹ ತೀರ್ಥಕ್ಷೇತ್ರಗಳನ್ನೇ ಪಂತಿ ಪಾವನರು ಅಂತ ಹೇಳ್ತಾರೆ ಅಂದರೆ ಅಥವಾ ತೀರ್ಥಿ ಕುರುವಂತೆ ಅದನ್ನೇ ತೀರ್ಥವನ್ನಾಗಿ ತೀರ್ಥಕ್ಷೇತ್ರಕ್ಕೆ ತೀರ್ಥತ್ವ ಇನ್ನಷ್ಟು ಹೆಚ್ಚಾಗಲಿಕ್ಕೆ ಮಹಾತ್ಮರು ಕಾರಣ ಆಗ್ತಾರೆ ಅಂತೇಳಿ ಅಂತಹ ಮಹಾತ್ಮರು ಬಬ್ಬರು ಮಹ ತತ್ವವನ್ನು ಅವರಿಂದಾಗಿ ತೀರ್ಥಕ್ಷೇತ್ರವೇ ಇನ್ನಷ್ಟು ಪವಿತ್ರವಾಗ್ತದೆ ಅಂದರೆ ನಿಮ್ಮ ಬರುವಿಕೆಯಿಂದ ನಾವು ಧನ್ಯರಾದೆವು ಅಂತ ಹೇಳ್ತೇವಲ್ಲ ನಿಮ್ಮ ಆಗಮಿಸುವಿಕೆಯಿಂದ ನಾವು ಕೃತಕೃತ್ಯರಾದೆವು ಅಂತೇಳಿ ಹೇಳಿದಾಗ ತೀರ್ಥಕ್ಷೇತ್ರಗಳು ಕೂಡ ಹಾಗೆ ಹೇಳ್ತವೆ ಹಾಗಾಗಿ ಇಡೀ ಪೃಥ್ವಿ ಕಾಶಿ ಅಂತೆ ಆಗ್ತದೆ ಆತನಿಗೆ ಕಾಶಿಗೆ ಹೋಗಬೇಕಾಗಿಲ್ಲ ಅವನಿದ್ದೇ ಕಾಶಿ ಇರುವ ಪ್ರದೇಶವೇ ಕಾಶಿ ಅವನು ಕಾಶ್ ಕಾಶಿ ಅಷ್ಟು ಪವಿತ್ರವಾಗ್ತದೆ ಆಮೇಲೆ ಸರ್ವಾವಸ್ಥಿತಿ ಅಸ್ಯ ವಸ್ತು ವಿಷಯ ಎಲ್ಲ ಕಾಲದಲ್ಲೂ ಅವನಿಗೆ ಈ ರೀತಿಯಾಗಿ ಕಂಡುಬರ್ತದೆ ಯಾರಿಗೆ ಪರಬ್ರಹ್ಮ ತತ್ವವನ್ನು ಅರಿತುಕೊಂಡವನಿಗೆ ಎಲ್ಲ ಕಾಲದಲ್ಲಿಯೂ ಎಲ್ಲ ವಿಷಯಗಳೂ ಕೂಡ ಈ ರೀತಿಯಲ್ಲಿ ಕಂಡು ಬರ್ತದೆ ಅಂದರೆ ಜಗತ್ತು ನಂದನವನದಂತೆ ಕಂಡು ಬರ್ತದೆ ಎಲ್ಲ ಗಿಡ ಕಲ್ಪವೃಕ್ಷಗಳಂತೆ ಕಾಣ್ತಾನೆ ಅವನು ಎಲ್ಲ ನೀರು ಗಂಗಾಜಲದಂತೆ ಕಾಣ್ತಾನೆ ಎಲ್ಲ ಕ್ರಿಯೆಗಳು ಪುಣ್ಯ ಕಾರ್ಯಗಳಂತೆ ಅವನಿಗೆ ಅಂದರೆ ತಾನು ನಡೆಯುತ್ತಾ ಇರತಕ್ಕಂಥದ್ದೇ ಏನು ಯಾ ತೀರ್ಥಯಾತ್ರೆ ಅಂತೇಳಿ ಹೇಳ್ತಾರಲ್ಲ ತಾನು ಮಾಡುವ ಕರ್ಮಗಳೆಲ್ಲ ಆ ಶ್ರೀಹರಿಯ ಸೇವೆ ಅಥವಾ ಭಗವಂತನ ಸೇವೆ ಪರಶಿವನ ಸೇವೆ ಅಂತ ಹೇಳ್ತಾರೆ ಮಾಡುವುದೆಲ್ಲ ಅದು ತಾನು ಬಾಯಿ ಮುಳಿಸುವಂಥದ್ದೇ ಆತನ ಅಭಿಷೇಕ ಅಂತೇಳಿ ಅಂದರೆ ಪ್ರತಿಯೊಂದರಲ್ಲಿಯೂ ಕೂಡ ಭಗವದರ್ಪಣ ಬುದ್ಧಿ ಪ್ರತಿಯೊಂದರಲ್ಲಿಯೂ ಕೂಡ ಭಗವಂತನನ್ನೇ ಕಾಣತಕ್ಕಂಥದ್ದು ಆ ರೀತಿಯಾಗಿ ಅದೇ ಧನ್ಯತ್ವ ಅಂಥೇಳಿ ಇಲ್ಲಿ ಹೇಳ್ತಾಯಿದ್ದಾರೆ ಅಂಥವ್ರಿ ಧನ್ಯರು ಕೃತಕೃತ್ಯರು ಅಂತೇಳಿ ಇದು ಧನ್ಯಾಷ್ಟಕ ಅಂತೇಳಿ ನಾವು ನೋಡಿದೆ. ಇನ್ನು ಮುಂದೆ ನಾವು ಭಕ್ತಿ ಸ್ತೋತ್ರಂ ಇದನ್ನು ನೋಡಲಿಕ್ಕಿದ್ದೇವೆ ನಾಳೆ ದಿವಸ ಅದು ಹಾಂ ಒಂಬತ್ತು ಶ್ಲೋಕಗಳಿವೆ ಅದರಲ್ಲಿ ಇದನ್ನು ನಾಳೆ ದಿವಸ ನೋಡೋಣ ಹರಿ ರಾಮ ಶ್ರೀ ಶಂಕರಾರ್ಪಿತ ಓಂ ತತ್ಸದ